ಐವತ್ತು ಕೀರ್ತಿಯು ಹರಡಿತು ಮಿಥಿಲೆಯಲ್ಲಿ ಬ್ರಹ್ಮರ್ಷಿಯು ಒಬ್ಬನು ಹುಟ್ಟಿರುವಂತೆ ಹುಟ್ಟಿರುವಂತೆ ಮಿಥಿಲೆಯ ಮಿಥಿಲೆಯೇ ಜನಕ ಮಹಾರಾಜನ ವಿದ್ವಾಂಸರಿಗೆ ಬೇಕಾದ ಹಾಗೆ ಕೊಡುತ್ತಿದ್ದುದು ಸಾರ್ಥಕವಾಯಿತು ವಿದ್ಯೆಯು ಏನಿದ್ದರೂ ಕೃಪಾಂಚಾಲರ ಸ್ವತ್ತು ಎನ್ನುವುದು ಮುಗಿಯಿತು ಏನೋ ಮಧ್ರದವರು ಕಾಶಿಯವರು ಅದು ಆದರೂ ವಿದ್ವಾಂಸರಾಗಬಹುದು ಎಂದುಕೊಂಡಿದ್ದೆವು ಈಗ ಮಿಥಿಲೆಯವರು ತಲೆಯತ್ತೇ ತಿಂತಾಯಿತು ಮಿಥಿಲೆಯಲ್ಲೂ ಮಹರ್ಷಿ ಕಲ್ಪರು ಋಷಿಕಲ್ಪರು ಇದ್ದರೂ ಇಲ್ಲವೆನ್ನುವಂತಿಲ್ಲ ಯಾತಕೆ ಋಷಿ ದೇವರಾತನಿರಲಿಲ್ಲವೆ ಹಾಗೆನ್ನ ಮಹರ್ಷಿ ವೈಶಂಪಾಯನ ಕಳಮೆಯೇ ಆ ಉದ್ದಾಲಕ ಮಹರ್ಷಿಗಳು ಮಾತ್ರ ಸಾಮಾನ್ಯರೇ ಆಗಲಯ್ಯ ಬ್ರಹ್ಮರ್ಷಿ ಹುಟ್ಟಬೇಕಾದರೆ ಸುಮ್ಮನಾಯಿತೇನಯ್ಯ ಕರ್ಮಕಾಂಡ ಬ್ರಹ್ಮಕಾಂಡ ಸಿದ್ಧಾಂತಗಳು ಎರಡನ್ನೂ ಅನುಭವ ಪೂರ್ವಕವಾಗಿ ಬಲ್ಲವನಾಗಿ ಶಿಷ್ಯರಿಗೂ ಇದಂ ಇದು ಹೀಗೆ ಎಂದು ಬೋಧಿಸುವವನಾಗಬೇಕು ಅಂತಹವನು ಹುಟ್ಟಿದ್ದಾನೆಂದರೆ ಜಗತ್ತಿನ ಅದೃಷ್ಟವೆನ್ನಬೇಕು ಯಾರು ನೀನು ಹೇಳುವುದು ಯಾಜ್ಞವರ್ಕೆ ನನ್ನ ಹೌದೋ ಅಲ್ಲವೋ ನಾನು ಬಲ್ಲೆ ಕೇಳು ವರ್ಷಾಂತರಗಳ ಹಿಂದೆಯೇ ಅವನನ್ನು ವೈಶಂಪಾಯನರು ತಮ್ಮ ಆಶ್ರಮದಿಂದ ಓಡಿಸಿ ಅಂತಹವರು ಈಗ ಬ್ರಹ್ಮರ್ಷಿಯಾದನೆಂದರೆ ಏನು ಹೇಳಲಿ ಸುಮ್ಮನಿರಪ್ಪ ಆಗಿಲ್ಲ ವಯ್ಯ ಅವನಿಗೆ ಅಭ್ಯೂಹನುಮಂತ್ರ ಸಿದ್ಧಿಯಾಗಿತ್ತಂತೆ ಆಮೇಲೆ ವೈಶಂಪಾಯನ ಪ್ರಸಂಗ ಏನೇ ಹೇಳೋ ನಾನೇನೋ ನೋಡದೆ ಯಾವುದೂ ನಂಬುವುದಿಲ್ಲ ನೀನು ಹೇಳಿದ್ದಕ್ಕಿಂತ ಹೆಚ್ಚಾಗಿ ನಂಬಲ್ಲೆ ಆದರೂ ನಾನು ನಿಮಗಿಂತ ಹೆಚ್ಚಾಗಿ ಪ್ರತ್ಯಕ್ಷವನ್ನು ಹಿಡಿದಿದೆವು ಹಿಡಿದೆವು ನಡಿ ಹೋಗಿ ನೋಡಿಕೊಂಡು ಬರೋಣ ಸ್ವಾಮಿ ನಿಮ್ಮಿಂದ ಆಗುವುದಿಲ್ಲ ನಾವು ಸನ್ಯಾಸಿಗಳಲ್ಲ ಇದ್ದರೆ ಈ ಊರು ಇದ್ದರೆ ಮುಂದಿನ ಊರು ಎನ್ನುವುದಕ್ಕೆ ನಮಗೆ ಹೆಂಡತಿ ಮಕ್ಕಳಿದ್ದಾರೆ ನಾವು ಎಲ್ಲಾದರೂ ಹೋಗಬೇಕಾದರೆ ನಿನ್ನನ್ನು ಅತುರ್ಜಕ್ಕೆ ಕರೆದೇ ಕರೆಯುತ್ತಾರೆ ಕರ್ಮಧರ್ಮ ಸಂಯೋಗವಿದ್ದರೆ ನಾನು ಬರ್ತೇನೆ ಇಬ್ಬರು ಹೋಗಿ ನೋಡಿಕೊಂಡು ಬರೋಣ ಅದು ಆದರೆ ಆಗಬಹುದು ಆ ಯಾಜ್ಞವಾಕ್ಯನ ವಿಚಾರದಲ್ಲಿ ಒಂದು ಮಾತ ನಿಜ ಅವನು ಅಸಂಗ್ರಹಿ ಯಾರಿಂದಲೂ ಒಂದು ಕುರುಡ ಕವಡೆಯನ್ನು ತೆಗೆದುಕೊಳ್ಳುವುದಿಲ್ಲವಂತೆ ಆಯಿತು ಅವನನ್ನು ಯಾರೂ ಅಧ್ವರ್ಯಕ್ಕೆ ಕರೆಯುವುದಿಲ್ಲವೇನೋ ಕರೆಯದೇನೋ ಆದರೆ ಅವನು ಹೋಗುವುದಿಲ್ಲ ಹೋಗುವುದಿಲ್ಲವಂತೆ ಎಂದು ಮುಂದಾಗಿ ಬ್ರಾಹ್ಮಣರ ಸಂಸತ್ತು ಸೇರಿದ ಕಡೆಗಳಲ್ಲೆಲ್ಲ ಯಾಜ್ಞವಕ್ಯನ ವೃತ್ತಾಂತವು ತಪ್ಪದೇ ಬರುವುದು ನೂರು ಜನರಲ್ಲಿ ಒಬ್ಬಿಬ್ಬರು ಆತನ ಯೋಗ್ಯತೆಯ ವಿಚಾರವಾಗಿ ಸಂದೇಹ ಅದೇನೋ ಏನೋ ಎಂತೋ ಉದ್ದಾಲಕರ ಬಳಿ ಬಳಿ ಯಾಜ್ಞವಲ್ಕಿಯನಿದ್ದು ಬ್ರಹ್ಮೋಪಾಸನ ಮಾಡಿದ್ದುದನ್ನು ಯಾರು ಹೇಳರು ಯಾರು ಹೇಳರು ಅಂತು ವೈಶಂಪಾಯಿನ ಬಳಿ ಆತನಿದ್ದು ಬಂದದ್ದು ಮತ್ತೆ ಹೇಗೋ ಹೇಗೋ ಆತನು ಬ್ರಹ್ಮರ್ಷಿಯಾದುದು ಮಾತ್ರ ಎಲ್ಲರ ಬಾಯಲ್ಲೋ ಬರುವುದು ಇತ್ತ ಯಾಜ್ಞಿವಲ್ಕಿಯನು ಪ್ರಾತಃ ಕ್ರಮಗಳನ್ನೆಲ್ಲ ಮುಗಿದ ಮೇಲೆ ತನ್ನ ಸೂರ್ಯೋಪಾಸನವನ್ನು ಮುಗಿಸಿಕೊಂಡು ಗುಡಿಸಲಿನಲ್ಲಿ ಕುಳಿತುಕೊಂಡು ಬರೆಯುತ್ತಿರುವನು ಕಾತ್ಯಾಯಿನಿಯೊಬ್ಬಳು ಆತನಿಗೆ ನೆರಳ ನೆರಳಂತಿದ್ದು ಆತನಿಗೆ ಸೇವೆ ಮಾಡುವಳು ಭೂರ್ಜಪತ್ರಗಳನ್ನು ತಂದು ಅವುಗಳನ್ನು ಸರಿಯಾಗಿ ಕತ್ತರಿಸಿ ತೊಳೆ ನೆನೆಸಿ ಇಡುವುದು ಆಕೆಯ ದಿನಗಲದಲ್ಲಿ ಒಂದು ಆಗಾಗ ಅಲಂಬಿನಿಯು ಬಂದು ಮಗನನ್ನು ನೋಡುವಳು ಆಕಿಗೆ ಮಗನ ಮುಖದ ಮೇಲೆ ತೇಜಸ್ಸು ತಾನೇ ತಾನು ಆಗುತ್ತಿರುವುದನ್ನು ನೋಡಿ ಬಹಳ ಸಂತೋಷ ಅದೇ ನೋಯ್ಯ ಈ ವರ್ಷ ಆಚಾರ್ಯ ದೇವರ ಆತನಿಗೆ ಇಲ್ಲ ಮಗನ ಮುಖವಾಗಿ ಆದಿತ್ಯನು ಲೋಕಕ್ಕೆ ಬೇರೆ ವೇದವನ್ನು ಅನುಗ್ರಹಿಸಿರುವುದು ಆತನಿಗೆ ಗೊತ್ತು ಒಂದು ದಿನ ಕುಳಿತು ತಮ್ಮ ವೇದಕ್ಕೂ ಆ ಹೊಸ ವೇದಕ್ಕೂ ಇರುವ ವ್ಯತ್ಯಾಸವನ್ನು ನೋಡಬೇಕು ಎಂದು ಗೊತೂಹಲ ಅದು ತಾನೇ ತಾನಾಗಿದೆ ಆದರೂ ಅದಕ್ಕೆ ಬೇಕಾದ ವ್ಯವಧಾನವಿಲ್ಲ ಹಾಗೂ ಆಚಾರ್ಯನು ಒಂದು ದಿನ ಬಿಡುವು ಮಾಡಿಕೊಂಡು ಮಗನನ್ನು ಹುಡುಕಿಕೊಂಡು ಹೋದನು ಗುಡಿಸಲಿನಲ್ಲಿ ಮಗನು ಪದ್ಮಾಸನ ಹಾಕಿಕೊಂಡು ಬರೆಯುತ್ತಾ ಅವರಿಗೆ ಮೈ ಮೇಲೆ ಅರಿವಿಲ್ಲ ಕಂಠವಾಯಿತು ಬೂರ್ಜವಾಯಿತು ಮತ್ತೊಂದ್ರ ಗಮನವೇ ಇಲ್ಲದೆ ಬರೆಯುತ್ತಾ ಕುಳಿತಿರುವವನ ಮುಂದೆ ಒಂದು ಗಳಿಗೆ ನಿಂತಿದ್ದಾನೆ ಸಾಲದೆ ಆತನು ಹುಟ್ಟಿದ್ದ ಗರಿ ಬಿಳಿಯ ಪಂಚೆಯು ಆ ಗುಡಿಸಲಿನಲ್ಲಿದ್ದ ಬೆಳಕನ್ನು ಹೆಚ್ಚಿಸಿದೆ ಇಷ್ಟಾದರೂ ಯಾಜ್ಞೋಲ್ಕಿಯನಿಗೆ ಆ ಗಮನ ತಪ್ಪಿಲ್ಲ ಅದನ್ನು ಕಂಡು ಆಚಾರ್ಯನು ಬಂದು ಹೆಂಡತಿಯೊಡನೆ ನಿನ್ನ ಮಗನು ಬರೆಯುವುದರಲ್ಲಿ ಮುಳುಗಿದ್ದಾನೆ ತಾನಾಗಿ ನಮ್ಮನ್ನು ಕರೆಯುವವರೆಗೂ ನಾವು ಹೋಗಬಾರದು ಇವತ್ತು ಕಾತ್ಯಾಯಿನಿಯೂ ಅಲ್ಲಿರಲಿಲ್ಲ ಅವಳಲ್ಲಿ ಎಂದನು ಅವಳು ಬಹುಶಃ ಕೊಳದ ಹತ್ತಿರ ಹೋಗಿರಬೇಕು ಅದಾವ ಮಾಯ ಎಲ್ಲೋ ಇದನ್ನ ಕೆಲಸಗಳನ್ನೆಲ್ಲ ಒಂದು ಒಳಗೆ ಮುಗಿಸಿ ಗುಡಿಸಲಿಗೆ ಓಡಿಬಿಡ್ತಾಳೆ ನಾನು ಅದನ್ನು ಕಂಡು ಸಂತೋಷ ಪಡುತ್ತೇನೆ ನನಗೇನು ಅಡ್ಡಿ ಬರುವುದೇ ಅಡ್ಡಿ ಬರುವುದಕ್ಕೆ ಮನಸ್ಸೇ ಇಲ್ಲ ಬೆಳಬೇಡ ಅಡ್ಡಿಯಾಗಬೇಡ ಅಲ್ಲದೆ ಈಗಿನಿಂದಲೂ ಗಂಡನ ಸೇವೆ ಅವಳು ಮಾಡುವುದು ತಾನೇ ನಮಗೂ ಬೇಕಾದ್ದು ಅದಿರಲಿ ಗಂಡನ ಸೇವೆ ಅವಳು ಮಾಡುವುದು ತಾನೇ ನಮಗೂ ಬೇಕಾದ್ದು ಅದಿರಲಿ ನಾನು ನಿನಗೆ ಹೇಳಬೇಕೆಂದು ಬಂದಿದ್ದು ಇಷ್ಟು ನಮ್ಮಿಂದ ಅವನಿಗೆ ತೊಂದರೆ ಆಗದಂತೆ ನನಗು ನಾವು ಹಿರಿ ಹಿರಿಯರು ಅವನು ಮಾಡುವ ಬಿಟ್ಟು ನಮ್ಮ ಕಡೆಗೆ ತಿರುಗಬೇಕು ಹಾಗೆ ತಿರುಗಿದರೆ ಅವನ ಕೆಲಸಕ್ಕೆ ಅಡ್ಡಿ ಅದನ್ನು ಹೇಳಲು ಬಂದೆ ಮೊನ್ನೆ ಹೋಗಿದ್ದೆ ಇನ್ನು ಪಂಚ ಉಳಿದಿದಿಯಮ್ಮ ಅದು ಆಗುತ್ತಲ್ಲೋ ಅವರಿಗೆ ತೋರಿಸಬೇಕು ಎಂದು ಅವರು ಒಪ್ಪಿದ ಮೇಲೆ ಇಲ್ಲ ಬೇರೆ ಮಾತು ಎಂದ ಬೇರೆ ಮಾತು ಎಂದರೇನು ಎಂದೆ ತಂದೆಯವರ ಅಪ್ಪಣೆಯಾದರೆ ಗುರುಗಳಿಗೆ ಒಮ್ಮೆ ತೋರಿಸಬೇಕು ಆದರೆ ಅವರು ಏನು ನಿಮ್ಮ ವೇದವಿಲ್ಲದಿದ್ದರೆ ನನಗೆ ಗತಿ ಇಲ್ಲವೋ ನೋಡಿ ಹೊಸ ವೇದವನ್ನೇ ತಂದಿದ್ದೇನೆ ಎಂದು ಜಂಬ ಮಾಡಲು ಬಂದಿದೀಯೋ ಎಂದರೆ ಎಂದು ದಿಗಿಲು ಆದ್ದರಿಂದ ತಂದೆಯವರು ಹೇಳಿದಾಗ ಕೇಳುವುದು ಆ ವಿಚಾರದಲ್ಲಿ ಎಂದುಕೊಂಡಿದ್ದೇನೆ ಎಂದ ಅವನು ಹೇಳುವುದು ಸಾಧುವಾಗಿದೆ ಆದರೆ ವೈಶಂಪಾಯನರು ಅವನ ವಿಚಾರದಲ್ಲಿ ಹಾಗಿಲ್ಲ ಜೊತೆಗೆ ಇವನಿಗೆ ಹೊಸ ವೇದವು ಬಂದಿರುವುದು ಅವರಿಗೂ ಗೊತ್ತಿದೆ ಇವನಿಗೆ ಹೊಸ ವೇದವನ್ನು ಅನುಗ್ರಹಿಸಿದ ಆದಿತ್ಯ ದೇವನೇ ಅವರಿಗೂ ದರ್ಶನವಿತ್ತು ಆಚಾರ್ಯ ನಿನ್ನ ದೈಹೆಯಿಂದ ಜಗತ್ಕಾರ್ಯವೆಂದು ನೆರವೇರಿತು ನಿನ್ನೆ ಶಿಷ್ಯನಿಗೆ ಇಂದು ವೇದವನ್ನು ದೇವತೆಗಳ ದೇವತೆಗಳು ನನ್ನ ಮೂಲಕ ಕೊಟ್ಟಿದ್ದಾರೆ ಈಗ ಆತನು ಅದನ್ನು ಬರೆದಿಡುತ್ತಿದ್ದಾನೆ ಅದಾದ ಮೇಲೆ ನಿನ್ನ ಬೆಳಗ್ಗೆ ಕಳುಹಿಸುತ್ತೇನೆ ನೀನು ನೋಡಿ ಒಪ್ಪಿದರೆ ಆಮೇಲೆ ಉಳಿದ ಮಾತು ಎಂದು ಹೇಳಿದನಂತೆ ಇವತ್ತು ಸಮಯವಾದರೆ ನಾನೇ ಆ ಮಾತು ಹೇಳುತ್ತಿದ್ದೆ ನೀನು ಅವಕಾಶವಾದಾಗ ಅವನಿಗೆ ಈ ಮಾತು ಹೇಳು ಏನಾದರೂ ಆಗಲಿ ಎಲ್ಲರೂ ಎಲ್ಲರೂ ಅದೇನೋ ಅದೆಂತೋ ಯಾಜ್ಞವಾಕ್ಯನನ್ನು ಬ್ರಹ್ಮರ್ಷಿ ಎನ್ನುತ್ತಿದ್ದಾರೆ ಅವರ ಮಾತು ನಿಜವಾಗಲಿ ಎಂದು ನಾನು ಹಗಲು ಇರಳು ಹರಕೆ ಹೊರತಿದ್ದೇನೆ ಹೊರುತ್ತಿದ್ದೇನೆ ಆಯಿತು ಅದೆಲ್ಲ ಇರಲಿ ಕಾತ್ಯಾಯಿನಿಯು ಹೆಂಗಸು ಬಂದಳು ಎಂದು ಏನು ಹಾರಾಟವಿಲ್ಲವಷ್ಟೇ ಹೆಂಗಸು ಬಂದಳು ಎಂದು ಏನು ಹಾರಾಟವಿಲ್ಲವಷ್ಟೇ ದೈವ ಅಷ್ಟಕ್ಕೆ ಬಿಟ್ಟಿಲ್ಲ ಎನ್ನಬೇಕು ಹೋದ ವರ್ಷ ಗಂಡನು ಆದಿತ್ಯ ವ್ರತದಲ್ಲಿದ್ದಾಗ ಅವಳು ಅವನಿಗೆ ಅವಳ ಮೇಲೆ ಮಮತ ಬೇಕಾದಷ್ಟಿದೆ ಆದರೂ ನೀವೇನು ಅಂದುಕೊಳ್ಳಬೇಡಿ ಅವನು ಹತ್ತು ಜನರಂತೆ ಸಂಸಾರವನ್ನ ಆಸ್ಥೆಯಿಂದ ಜರುಗಿಸುವವನಲ್ಲ ಎಂದು ನನ್ನ ಭಾವನೆ ಏನೋ ಎಂತೋ ಸಂತೆ ಹೊತ್ತಿಗೆ ಮೂರು ಮಳನೇಧರಾಯಿತು ಅನ್ನುವ ಜಾತಿ ಅವನಿಗೆ ಈಗಿನಿಂದಲೂ ನನ್ನ ಮನೆ ನನ್ನ ಬಾಗಿಲು ಎಂಬ ಆಸ್ತೆಯೇ ಇಲ್ಲ ನೋಡು ನಮಗೆ ಬೇರೆ ಮಕ್ಕಳಿಲ್ಲ ಮನೆಯಲ್ಲಿ ಎಲ್ಲ ಸಮೃದ್ಧವಾಗಿದೆ ಕುಳಿತುಕೊಂಡು ತಿಂದರೂ ಇನ್ನೂ ಒಂದು ಹತ್ತು ವರ್ಷ ಸುಖ ಜೀವನ ನಡೆಸಬಹುದು ಈಗ ಇವನಿಗೆ ಆಗಲೇ ನನಗಿಂತ ಕೀರ್ತಿ ಹೆಚ್ಚು ಬಂದಿದೆ ಇವನು ಬರುವುದಿಲ್ಲವೆಂದರೂ ಹಿಡಿದುಕೊಂಡು ಹೋಗಿ ಯಾಕೆ ಯಜ್ಞ ಮಾಡಿಸುವವರಿಲ್ಲದೇ ಇಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಇವನು ಹೊಸ ಹೊಸ ಭೇದವನ್ನು ಇವನ ಪಾಲಿನ ದೈವ ಇವನನ್ನು ಕಾಪಾಡದೆ ಕೈ ಬಿಡುವುದಿಲ್ಲ ಸದ್ಯಕ್ಕೆ ಮಾಡಿಕೊಂಡು ಹೆಂಡತಿಯನ್ನು ಬಿಡದೆ ಮನೆಯಲ್ಲಿ ದೀಪ ಹಚ್ಚಿಕೊಂಡಿದ್ದರೆ ಸಾಕು ಅವನು ಧರ್ಮಪರಾಯಣ ಆದ್ದರಿಂದ ಹೆಂಡತಿ ವಿಚಾರಕ್ಕೆ ದಿಗಿಲು ಅಲ್ಲದೆ ನೀವು ಹೇಳಿದಂತೆ ಅವನು ದೇವರುಗಳು ದೇವರುಗಳು ಅವನ ಕೈ ಬಿಡುವುದಿಲ್ಲ ಆದರೆ ಅವನು ನಿಮ್ಮ ಹಾಗಲ್ಲ ನಿಮಗೆ ಮನೆ ಇರುವ ಅಕ್ಕರೆ ಅವನಿಗಿಲ್ಲ ಎಂದೇ ಅಷ್ಟೇ ಒಂದೊಂದು ಸಲವಂತೂ ತೇಜಸ್ಸು ಬರಿಯ ಕಣ್ಣುಗಳಲ್ಲಿ ನೋಡುವುದಕ್ಕಾಗುವುದಿಲ್ಲ ಉರಿಯುವ ಸೂರ್ಯನೇ ಏನಾದರೂ ಕೆಳಗಡೆದು ಬಂದು ಅವನಲ್ಲಿ ನೆಲೆಸಿರುವವನೋ ಎನಿಸುತ್ತದೆ ಆಗಲೆಲ್ಲ ನನಗೆ ಏನೋ ಯೋಚನೆ ಬಲ್ಲಿರಾ ಇವನೇನಾದರೂ ತಾನ ನಿರ್ವಕರೆಯನ್ನೇ ಬೇರೆ ಲೋಕ ಮಾಡಿಬಿಡುವನೋ ಎಂದು ಸಂದೇಹವಾಗುತ್ತದೆ ಆದರೆ ಮಗ್ಗುಲಲ್ಲಿರುವ ಕಾತ್ಯಾಯಿನಿಯನ್ನು ಕಂಡು ಓಹೋ ಇದು ಇದೇ ಲೋಕ ಬೇರೆ ಲೋಕವಲ್ಲ ಎಂದು ಸಂದೇಹವೂ ನಿವಾರಣೆಯಾಗುತ್ತದೆ ಹಾಗೆ ಈಚೆಗೆ ಬಂದು ನಾನು ಅವನು ಗುಡಿಸಲು ಮಗ್ಗುಗಳಲ್ಲಿ ಅದೇ ಗಿಡ ಅದೇ ಮರ ಇರುವುದನ್ನು ಕಂಡು ನಾನು ಬೇರೆ ಲೋಕಕ್ಕೆ ಹೋಗಲಿಲ್ಲ ಎಂಬ ನಂಬಿಕೆಯಾಗುತ್ತದೆ ಆಚಾರ್ಯನು ಈ ವಿವರವನ್ನು ಕೇಳಿ ನಕ್ಕು ಭಲೇ ಅಲಿಂಬಿಡಿ ನೀನು ಪುರಾಣ ಹೇಳಿದರೆ ಬಹು ಚೆನ್ನಾಗಿ ಹೇಳುತ್ತೀಯೇ ಅದಿರಲಿ ಸಮಯ ನೋಡಿ ವೈಶಂಪ ವೈಶಂಪಾಯನ ವೃತ್ತಾಂತವನ್ನು ಅವನಿಗೆ ಹೇಳು